ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಅವನು ಅತ್ಯಂತ ಮಂಗಲಮಯನು ಅವನ ಕೈಯಲ್ಲಿ ವಿಶ್ವದ ಪ್ರಭುತ್ವವಿದೆ ಮತ್ತು ಅವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿದ್ದಾನೆಜೀಲ್ ನಿಮ್ಮನ್ನು ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸದ್ಕರ್ಮವೆಸಗುವವನೆಂದು ನೋಡಲಿಕಾಗಿ ಅವನು ಜೀವನವನ್ನು ಮರಣವನ್ನು ಆವಿಷ್ಕರಿಸಿದನು ಅವನು ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತ ಗಗನಗಳನ್ನು ಉಂಟು ಮಾಡಿದನು ದಯಾಮಯನ ಸೃಷ್ಟಿಯಲ್ಲಿ ನೀವು ಯಾವುದೇ ಅಸಾಂಗತ್ಯವನ್ನು ಕಾಣಲಾರಿರಿ ಇನ್ನೊಮ್ಮೆ ನೋಡಿರಿ నిమ గల్లదరు నివనతే కಾಣిసొwidetildeదియే తుమ్ అర్జిల్ బస్రకల్ రతయనిన్ కాలిబి ఇలైకల్ బస్ర ఖాసిఅన్ వహువ హసీబ్ పునహ పునహ ద్రుష్టి హైసిరి నిమ్మ ద్రుష్టియో సోతు హతాశవగి మరలి బరుదు వలఖద్ జయన్నాస్ సమాఅదున్ యా బిమసాబిహౌ వజఅల్నాహా రుజుమల్ลิ షయాతీన్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 ುಹ ಅಲಂಯತಿ ಕ್ರೋಧಾವೇಶದಿಂದ ಸಿಡಿಯುವಂತಿರುವುದು ಪ್ರತಿ ಬಾರಿಯೂ ಯಾವುದಾದರೂ ಸಮೂಹವನ್ನು ಅದರೊಳಗೆ ಹಾಕಲಾದಾಗ ಅದರ ಕಾರ್ಯಕರ್ತರು ಅವರೊಡನೆ ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನಾರೂ ಬಂದಿರಲಿಲ್ಲವೇ ಎಂದು ಕೇಳುವರು ಇಲ್ಲ ಕವೀ ಆಗ ಅವರು ಹೌದು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 ಕಣ್ಣಾರೆ ಕಾಣದೆ ತಮ್ಮ ಪ್ರಭುವನ್ನು ಭಯಪಡುವವರಿಗಾಗಿ ಖಂಡಿತವಾಗಿಯೂ ಕ್ಷಮೆ ಮತ್ತು ದೊಡ್ಡ ಪ್ರತಿಫಲವಿದೆ ವ ಅವುಜುಹರೋ ಬಿರಚಿಸುದೂ ನೀವು ಮೇಲುದನಿಯಿಂದ ಮಾತನಾಡಿದರೂ ಏರಿದ ಧ್ವನಿಯಲ್ಲಿ ಮಾತನಾಡಿದರೂ ಅಲ್ಲಾಹನ ಮಟ್ಟಿಗೆ ಅದೆಲ್ಲವೂ ಸಮಾನವಾಗಿದೆ ಅವನಂತೂ ಹೃದ್ಗತಗಳನ್ನು ಸಹ ಬಲ್ಲವನಾಗಿರುತ್ತಾನೆ ಸೃಷ್ಟಿಸಿದವನು ಅರಿಯದಿರುವನೆ ವಸ್ತುತಃ ಅವನು ಅತ್ಯಂತ ಸೂಕ್ಷ್ಮಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ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 ಆಕಾಶದಲ್ಲಿರುವಾತನು ನಿಮ್ಮ ಮೇಲೆ ಕಲ್ಲಿನ ಮಳೆ ಸುರಿಸುವಂತಹ ಗಾಳಿಯನ್ನು ಬೀಸಿಬಿಡುವ ಕುರಿತು ನೀವು ನಿರ್ಭೀತರಾಗಿರ್ವೀರಾ ನನ್ನ ಎಚ್ಚರಿಕೆ ಹೇಗಿರುತ್ತದೆ ಎಂಬುದು ಆಗ ನಿಮಗೆ ತಿಳಿದು ಬರುವುದು ಇವರಿಗಿಂತ ಮುಂಚೆ ಗತಿಸಿ ಹೋದವರು ನನ್ನ ಹಿಡಿತವು ಎಷ್ಟು ಬಿಗಿಯಾಗಿತ್ತು ಎಂಬುದನ್ನು ನೋಡಿಕೊಳ್ಳಿರಿಯ ಕೋವಿ ಇಲ್ಲ ಹೋಬಿ ಕುಲ್ಲಿ ಸೈದ್ ಇವರು ತಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ರೆಕ್ಕೆ ಬಿಚ್ಚುವುದನ್ನು ಮಡಚಿಕೊಳ್ಳುವುದನ್ನು ನೋಡುತ್ತಿಲ್ಲವೆ ಪರಮ ದಯಾಮಯ್ಯನ ಹೊರತು ಅವುಗಳನ್ನು ಆಧರಿಸಿಕೊಂಡಿರುವವರು ಬೇರಾರೂ ಇಲ್ಲ ಅವನೇ ಪ್ರತಿಯೊಂದು ವಸ್ತುವಿನ ವೀಕ್ಷಕನಾಗಿದ್ದಾನೆ ಪರಮ ದಯಾಮಯ್ಯನ ವಿರುದ್ಧ ನಿಮಗೆ ಸಹಾಯ ಮಾಡಬಲ್ಲಂತಹ ಸೈನ್ಯವಾದರೂ ನಿಮ್ಮ ಬಳಿ ಯಾವುದಿದೆ ವಾಸ್ತವದಲ್ಲಿ ಈ ಸತ್ಯ ನಿಷೇಧಿಗಳು ಮೋಸಕ್ಕೊಳಗಾಗಿದ್ದಾರೆ ಅಥವಾ ಪರಮ ದಯಾಮಯನು ತನ್ನ ಜೀವನಾಧಾರಗಳನ್ನು ತಡೆ ಹಿಡಿದರೆ ನಿಮಗೆ ಜೀವನಾಧಾರ ನೀಡಬಲ್ಲವನು ಯಾರಿದ್ದಾನೆಂದು ಹೇಳಿರಿ ವಾಸ್ತವದಲ್ಲಿ ಇವರ ವಿದ್ರೋಹದಲ್ಲಿಯೂ ಸತ್ಯದಿಂದ ನುಣುಚಿಕೊಳ್ಳುವುದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ ಅಸ ಮೈ ಎಂ ಶಿ ಮುಖಿಬ್ಬಿ ಅಹ್ದಂ ಸಹ ಎಂ ಸೌಯ್ಯ ಮುಸ್ತಫಿ ಅಧೋಮುಖಿಯಾಗಿ ನಡೆಯುತ್ತಿರುವವನು ಹೆಚ್ಚು ಸನ್ಮಾರ್ಗ ಪಡೆಯುವನು ಅಥವಾ ತಲೆ ನೇರವಾಗಿ ಒಂದು ಸಮತಟ್ಟಾದ ಮಾರ್ಗದಲ್ಲಿ ನಡೆಯುವವನು ಎಂದು ಯೋಚಿಸಿರಿ ನಿಮ್ಮನ್ನು ಸೃಷ್ಟಿಸಿದವನು ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು ಮತ್ತು ಚಿಂತಿಸುವ ಮನಸ್ಸುಗಳನ್ನು ನೀಡಿದವನು ಅಲ್ಲಹನೆ ಆದರೆ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 ಎಂದು ಇವರೊಡನೆ ಹೇಳಿರಿ ಚೀಪ ಬಿ ನಿಮ್ಮ ಬಾವಿಗಳ ನೀರು ನೆಲದೊಳಕ್ಕೆ ಇಂಗಿ ಹೋದರೆ ಆ ನೀರಿನ ಹರಿಯುವ ಚಿಲುಮೆಗಳನ್ನು ನಿಮಗೆ ಪುನಃ ಹೊರತಂದು ಕೊಡುವವರು ಯಾರೆಂದು ನೀವು ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ